ಸ್ಮರಣೇ ಹಿ ಪರೇಶಿತುರಸ ವಿಭೋಹೋ ಅಲ್ಲ ನಮ್ಮ ಮನಸ್ಸಿನಲ್ಲಿ ಕಾಮ ಕ್ರೋಧ ಲೋಭ ಇತ್ಯಾದಿ ಅನೇಕ ದೋಷಗಳೆಲ್ಲ ತುಂಬಿಕೊಂಡಿವೆ ನಾವೇನ್ ಮಾಡೋಣ ನಮಗೆ ಹೇಗೆ ಉದ್ಧಾರವಾದೀತು ದೇವರ ಸ್ಮರಣೆ ಮಾಡಿ ಭಗವಂತನ ಸ್ಮರಣೆ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿರುವ ಕಾಮಾದಿ ದೋಷಗಳನ್ನ ವಿಧುನೋತಿ ಅಂತಃ ಪ್ರವಿಷ್ಟ ಕ್ರಮೇಣ ಮನಸ್ಸಿನಲ್ಲಿ ಪ್ರವೇಶ ಮಾಡಿ ನಮ್ಮಲ್ಲಿರುವ ದೋಷಗಳನ್ನು ಕಳೆದಾಕ್ತಾನೆ ಸ್ಮರಣೇ ಇಪರೇ ಶಿಥುರಸ್ಯ ವಿಭೋಹೋ ಒಂದು ಸಲ ನೀವು ಅವನ ಸ್ಮರಣ ಮಾಡಿದರೆ ಮನವಸಿ ಮಲಿನಾನಿಕೂತಃ ನಿಮ್ಮ ಮನಸ್ಸುಗಳೆಲ್ಲ ಮಲಿನೇ ಯಾಕಾಗ್ತಾವ ಪರ್ವತ ಮಲಿನ ಅಲ್ಲ ನಿಮ್ಮ ಎಲ್ಲಾ ಮನಸ್ಸುಗಳು ಕೂಡ ಶುದ್ಧವಾಗಿ ಹೋಗ್ತಾವೆ ನಮ್ಮನ ಹೋಲಿಸದ ಅಂತ ಹೈದರಾಬೇಡ್ ಸ್ಮರಣೆ ಮಾಡ್ರಿ ಮನ ಮನವಸಿ ಮಲಿನಾನಿಕೂತಃ ನಿಮ್ಮ ಮನಸ್ಸುಗಳು ಮಲಿನ ಯಾಕೆ ಆಗ್ತಾವ ಆಗುದಿಲ್ಲ ಅಲ್ಲ ಬಾಕಿ ಮನೋವೃತ್ತಿಗಳು ಸ್ವಚ್ಛ ಆಗ್ಬೋದು ಮೂಲ ನಮ್ಮ ಒಳಗಿನ ಮನ ಅಂತಃಕರಣ ಅಂತೇಳ ಅದೇ ಕೆಟ್ಟ ಹೋದ್ರೆ ಏನು ಮಾಡ್ತೀರಿ ಕುತಃಕರಣ ಅಂತಃಕರಣ ಆದ್ರೂ ಯಾಕೆ ಮಲಿನ ಅದು ಶುದ್ಧ ಅಂತಃಕರಣವೂ ಶುದ್ಧ ಆಗ್ತದೆ ಉಳದ ಅಂತಃಕರಣದ ಪ್ರಭೇದ ರೂಪವಾದಂತಹ ಮನೋವೃತ್ತಿಗಳೆಲ್ಲವೂ ಕೂಡ ಶುದ್ಧ ಆಗ್ತಾವ ಏನು ಚಿಂತನೆ ಮಾಡಬೇಡಿ ಅಥವಾ ಮಲಿನಿ ಮನವಸಿ ಮಲಿನಾನಿ ಕುತಃ ನಮ್ಮ ಮನಸ್ಸು ಅಂತಃಕರಣ ಕೂಡಿಸ್ಬಿಡೋದು ಒಟ್ಟಾರೆ ನಮ್ಮ ಎಲ್ಲಾ ಮನೋವೃತ್ತಿಗಳಾಗ್ಲಿ ಅಂತಃಕರಣವಾಗ್ಲಿ ಯಾಕೆ ಮಲಿನ ಆಗ್ತಾವ ಸ್ಮರಣ ಮಾಡಿದ್ರೆ ಅಷ್ಟೇ ಅಲ್ಲ ಕುತಃಕರಣ ಮನಸ್ಸೇ ಕೆಟ್ಟ ಹೋಗಂಗಲ್ಲ ಅಂದ್ರ ಕುತಃಕರಣ ಇನ್ನ ನಿಷಿದ್ಧ ಕರ್ಮಗಳನ್ನು ಮಾಡೋದಂತೂ ಎಲ್ಲಿ ಸರ್ವತಾ ಮಾಡಂಗ ದೇವರ ಸ್ಮರಣ ನಾವು ಮಾಡಿದ್ವಿ ಅಂದ್ರೆ ಮನಾನಿ ಮಲಿನಾಂಸಿ ಕುತಃ ಭಾವನೆಗಳು ಯಾಕೆ ಕೆಟ್ಟಾಗ್ತಾವ ಭಾವನೆಗಳೇ ಕೆಟ್ಟಾಗೋದಿಲ್ಲ ಅಂದಮೇಲೆ ಕರಣಂಕುತಃ ನಿಷಿದ್ಧ ಕೆಲಸ ಮಾಡೋದಂತೂ ಎಲ್ಲಿ ಸಾಧ್ಯ ಸರ್ವಥಾ ಸಾಧ್ಯ ಇಲ್ಲ ಆದ್ರಿಂದ ದೇವರ ಸ್ಮರಣೆ ಮಾಡಿಡ್ರಿ ಮನಸ್ಸೂ ಶುದ್ಧ ಆಗ್ತವೆ ಕ್ರಿಯಾನೂ ಎಲ್ಲ ಶುಭ